ಶ್ರೀ ಕೃಷ್ಣ ಸೂಕ್ತಿ ಕನ್ನಡ ಪುನರುಜ್ಜೀವನದ ಚರಿತ್ರೆಯನ್ನು ಕುರಿತು ಚಿಂತಿಸುವಾಗ ಅವಶ್ಯವಾಗಿ ಸ್ಮರಣೆಗೆ ಬರುವ ಒಂದು ಸಂಗತಿ ಉಡುಪಿಯ ಶ್ರೀ ಕೃಷ್ಣ ಸೂಕ್ತಿಯ ಪ್ರಕಟಣೆ ಶ್ರೀಕೃಷ್ಣ ಸೂಕ್ತಿ ಮಾಸಪತ್ರಿಕೆ ಅದರ ಸಂಪಾದಕರು ಕೆರೋಡಿ ಸುಬ್ಬರಾವ್ ಮತ್ತು ರಾಜಗೋಪಾಲ ಕೃಷ್ಣರಾವ್ ಕೆರೋಡಿ ಸುಬ್ಬರಾಯರ ಪರಿಚಯ ಅವರನ್ನು ದೂರದಿಂದ ನೋಡಿದ್ದೇನೆ ಅವರ ಸ್ನೇಹಿತರಲ್ಲಿ ಕೆಲ ಮಂದಿಯನ್ನು ನಾನು ನೋಡಿ ಮಾತನಾಡಿದ್ದೇನೆ ಸುಬ್ಬರಾಯರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಂತೆ ಕೆಲವು ಕಾಲ ಅವರು ಮದ್ರಾಸಿನಲ್ಲಿಯೂ ಇದ್ದವರು ಅವರು ತರುಣರಾಗಿದ್ದಾಗ ರಚಿಸಿದ್ದ ಪ್ರಣಯ ಪುಸ್ತಕವೊಂದನ್ನು ನೋಡಿದ್ದು ನನಗೆ ಜ್ಞಾಪಕವಿದೆ ಆದರೆ ಆ ಗೀತೆಗಳನ್ನು ಯಾರಾದರೂ ಹಾಡಿದ್ದನ್ನು ನಾನು ಕೇಳಿಲ್ಲ ಕೆರೋಳಿ ಸುಬ್ಬರಾಯರು ರಸಿಕರೆಂದು ಸ್ನೇಹಪರರೆಂದು ಭಾಷೋತ್ಸಾಹಿಗಳೆಂದು ನಾನು ಕೇಳಿದ್ದೇನೆ ಅವರು ಸಾತ್ವಿಕರೆಂದು ಉದಾರಿಗಳೆಂದು ಕೇಳಿದ್ದೇನೆ ರಾಜಗೋಪಾಲ ಕೃಷ್ಣರಾಯರು ಸುಬ್ಬರಾಯರಿಗಿಂತ ಕಿರಿಯರು ಇವರನ್ನು ನಾಲ್ಕಾರು ಸಾರಿ ಕಾಣುವ ಅವಕಾಶ ನನ್ನ ಬಂದಿತ್ತು ಅವರು ಖಂಡಿತವಾದಿಗಳೆಂದು ಹೆಸರಾಗಿತ್ತು ಅವರು ನೆಮ್ಮದಿವಂತರು ಶ್ರೀ ಸೂಕ್ತಿಯ ಮುಖ್ಯ ಚಾಲಕರು ರಾಜಗೋಪಾಲ ನಾನು ಕೇಳಿದ್ದೇನೆ ಶ್ರೀ ಸೂಕ್ತಿ ಪ್ರಕಟವಾಗುತ್ತಿದ್ದದ್ದು ಸಾವಿರದ ಏಳರ ಸುಮಾರಿನಲ್ಲಿ ಅದು ಈ ಹೊತ್ತು ಪ್ರಕಟವಾಗುತ್ತಿದ್ದರೂ ಮಾನ್ಯವಾಗಿರುತ್ತಿತ್ತು ಸೊಗಸಾದ ನುಣುಪು ಕಾಗದ ಮೇಲೆ ಸೊಗಸಾದ ಮತ್ತು ಬಗೆ ಬಗೆಯ ಅಕ್ಷರಗಳಲ್ಲಿ ಮುದ್ರಿತವಾಗುತ್ತಿದ್ದ ಕನ್ನಡ ಮಾಸ ಎಂದರೆ ಶ್ರೀಕೃಷ್ಣ ಸೂಕ್ತಿ ನೋಟಕ್ಕೂ ಮುಟ್ಟಲಿಕ್ಕೂ ಅದರಷ್ಟು ಸುಂದರವಾದ ಕನ್ನಡ ಮಾಸ ಪತ್ರಿಕೆ ಯಾವುದಾದರೂ ಇದ್ದಲ್ಲಿ ಅದು ನನಗೆ ತಿಳಿದದ್ದಲ್ಲ ವಿಷಯಗಳು ಹಾಗೆಯೇ ಅದರಲ್ಲಿ ಬರುತ್ತಿದ್ದ ಸಂಪಾದಕೀಯ ಟಿಪ್ಪಣಿಗಳು ಗಂಡುಧ್ವನಿಯುಳ್ಳವಾಗಿರುತ್ತಿದ್ದವು ಭಾಷಾ ಶೈಲಿಯ ದೃಷ್ಟಿಯಿಂದ ಅವು ಪ್ರೌಢವಾಗಿ ಆದರೂ ಪೆಡಸಾಗದೆ ಚಿತ್ತರಂಜಕವಾಗಿರುತ್ತಿದ್ದವು ಆ ಪತ್ರಿಕೆಯಲ್ಲಿ ಬಂದ ಕೆಲವು ಪ್ರಬಂಧಗಳು ನನ್ನ ಜ್ಞಾಪಕದಲ್ಲಿ ನಿಂತಿವೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರಿಯರು ನಂಜನಗೂಡಿನ ಸತಿಹಿತೈಷಿಣಿ ಗ್ರಂಥಮಾಲೆಯ ಸಂಪಾದಕಿ ತುರುಮಲಮ್ಮನವರ ಕಾದಂಬರಿಗಳನ್ನು ವಿಮರ್ಶಿಸಿ ಬರೆದ ವಿಸ್ತಾರವಾದ ಲೇಖನ ಬಂದದ್ದು ಶ್ರೀಕೃಷ್ಣ ಸೂಕ್ತಿಯಲ್ಲಿ ಅದರಲ್ಲಿ ಅವರು ಆ ಸಾಹಿತ್ಯ ಲಕ್ಷಣಗಳನ್ನು ಕುರಿತು ತಿಳುವಳಿಕೆ ಕೊಟ್ಟಿದ್ದರು ಗುಡಿಬಂಡೆಯ ವಿದ್ವಾನ್ ಎ ಕೇಶವಯ್ಯನವರು ಮತಮಂಜರಿ ಎಂಬ ಧಾರಾವಾಹಿ ಲೇಖನದಲ್ಲಿ ನಮ್ಮ ದೇಶದಲ್ಲಿ ಅಶಿಷ್ಟಾದರೂ ತಿಳಿದಿರುವ ಮತ ಮತಾಂತರಗಳಲ್ಲಿ ಪ್ರತಿಯೊಂದನ್ನು ಒಂದೆರಡು ಪುಟಗಳಷ್ಟು ಸಂಗ್ರಹ ಮಾಡಿ ತಿಳಿಸಿದ್ದಾರೆ ಅದು ನನಗೆ ಮೆಚ್ಚುಗೆಯಾದ ಲೇಖನ ಕೇಶವಯ್ಯನವರು ಸತ್ಪುರುಷರು ಅವರು ಮತಮಂಜರಿ ಪ್ರಬಂಧವನ್ನು ಒಂದಾನೊಂದು ತೆಲುಗು ಗ್ರಂಥದಿಂದಲೂ ಬೇರೆ ಯಾವುದೋ ಭಾಷೆಯ ಗ್ರಂಥದಿಂದಲೂ ಕನ್ನಡಕ್ಕೆ ಅನುವಾದ ಮಾಡಿದರೆಂದು ನನ್ನ ಜ್ಞಾಪಕ ಅನೇಕ ಪದ್ಯ ಪ್ರಬಂಧಗಳು ಕೃಷ್ಣಸೂತಿಯಲ್ಲಿ ಬರುತ್ತಿದ್ದವು ಕೇಶವಯ್ಯನವರು ಭರ್ತೃಹರಿ ನಿವೇದ ನಿವೇದಂ ಎಂಬ ಸಂಸ್ಕೃತ ನಾಟಕವನ್ನು ಕನ್ನಡಕ್ಕೆ ಭಾಷಾಂತರಿಸಿದ್ದರು ಒಟ್ಟಿನ ಮೇಲೆ ಆ ಮಾಸಪತ್ರಿಕೆ ದಕ್ಷಿಣ ಕನ್ನಡ ಪ್ರಾಂತದ ಭಾಷಾಭಿಮಾನಕ್ಕೆ ಹೆಗ್ಗುರುತಾಗಿತ್ತೆಂದು ಹೇಳಬಹುದು ಅದು ಸಮಸ್ತ ಕರ್ನಾಟಕಕ್ಕೂ ಪ್ರಿಯವಾಗಿ ಯಶಸ್ಕಾರಕವಾಗಿದ್ದ ಪತ್ರಿಕೆ ಅದನ್ನು ಉಳಿಸಿಕೊಳ್ಳುವ ಚೈತನ್ಯ ಕನ್ನಡ ಜನಕ್ಕೆ ಇಲ್ಲದೆ ಹೋಯಿತೆಂಬ ವಿಷಾದ ನನ್ನ ಮನಸ್ಸಿನಿಂದ ಇಂದು ಅಸಿಹೋಗಿಲ್ಲ